ವೀಕ್ಷಕ ಬಂಧುಗಳೇ ನಿಮಗೆಲ್ಲ ನಮಸ್ಕಾರ ಮತ್ತು ಶುಭಾಶಯಗಳು ನಾನು ಕೆ ಸತ್ಯನಾರಾಯಣ ಅಂತ ಹೇಳಿ ನಾನು ಸುಮಾರು ಮೂರು ದಶಕಗಳಿಂದ ಕನ್ನಡದಲ್ಲಿ ಸಣ್ಣ ಕಥೆಗಳನ್ನು ಬರೀತಾ ಬಂದಿದ್ದೀನಿ ಇದುವರೆಗೆ ಸುಮಾರು ಎಂಟು ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದೀನಿ ನಾನು ಪ್ರಕಟಿಸಿರುವ ಚಿತ್ರಗುಪ್ತಿನ ಕಥೆಗಳಲ್ಲಿ ಇರ್ತಕ್ಕಂಥ ಮೂವತ್ತು ಕಿರುಕತೆಗಳನ್ನು ಸೇರಿಕೊಂಡ್ರೆ ಸುಮಾರು ನೂರಿಪ್ಪತ್ತು ಸಣ್ಣ ಕಥೆಗಳನ್ನು ಇದುವರೆಗೆ ಬಂದಿದ್ದೀನಿ ಅಂಥೇಳಿ ಈ ಎಂಟು ಸಣ್ಣ ಕಲಾ ಸಂಕಲನಗಳು ಅಲ್ಲದೆ ಇವುಗಳಿಂದ ಆಯ್ದು ಕೂಡ ನಾನು ಹಾಗಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾನುಗಳಿಗೆ ಆಯ್ದ ಕಥೆಗಳ ಸಂಗ್ರಹವನ್ನು ಪ್ರಕಟ ಮಾಡ್ತಾಯಿದ್ದೀನಿ ನಾಳೆ ಬರದ ಕಥೆಗಳು ಪ್ರಸಿದ್ಧನಾಮ ಹನ್ನೊಂದನೆಯ ಇಂದ್ರಿಯ ದಲಿತರ ನಾಮ ಕಥೆಗಳು ಕಥೆ ಕಥಾನಕ ಪ್ರಸಂಗ ಅಂಥೇಳಿ ಐದು ಇಲ್ಲಿನ ಸಂಕಲನಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಪ್ರಕಟಿಸಿದ್ದೆ ಇವತ್ತು ನಾನು ಓದ್ತಾ ಇರ್ತಕ್ಕಂಥ ಕತೆ ಬಹು ಒಂದು ಭೋಜನ ಮೀಮಾಂಸೆ ಅಂಥೇಳಿ ಈ ಒಂದು ಭೋಜನ ಮೀಮಾಂಸೆ ಎನ್ನುವ ಕತೆ ಇದುವರೆಗೆ ಎಲ್ಲೂ ಪ್ರಕಟವಾಗಿಲ್ಲ ಇದು ಬುಗ್ಬ್ರಹ್ಮ ಗೆಳೆಯರಿಗೋಸ್ಕರ ಬಂದಿರತಕ್ಕಂಥ ಹೊಸ ಸಣ್ಣ ಕತೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಬುಗ್ಬ್ರಹ್ಮ ಸಂಸ್ಥೆಗೆ ನಾನು ಉತ್ತರಾಗಿದ್ದೇನೆ ಈಗ ನಿಮ್ಮೆದುರಿಗೆ ಓದ್ತಿರ್ತಕ್ಕಂಥ ಕತೆ ಒಂದು ಬೀಜ ಭೋಜನ ಈಗ ಹೇಳುತ್ತಿರುವ ಭೋಜನ ಮೀಮಾಂಸೆಯನ್ನು ನಾನು ಕೇಳಿಸಿಕೊಂಡಿದ್ದು ಸಾಹಿತ್ಯ ಸಂಕೀರ್ಣದ ಸಮಾರೋಪ ಸಮಾರಂಭದಲ್ಲಿ ಮೀನಾಂಸೆ ಕಟ್ಟಿದವರು ನಾಡಿನ ಪ್ರಸಿದ್ಧ ಕವಿ ರಾಜಶೇಖರ್ ರಾಜಶೇಖರ ಕಾವ್ಯದಲ್ಲಿ ಕಥನದ ಅಂಶವೇ ಹೆಚ್ಚಿರುತ್ತಿದ್ದರಿಂದ ಭಾರತೀಯ ಕಥನ ಪರಂಪರೆ ಕುರಿತ ಸಂಕೀರ್ಣದ ಸಮಾರೋಪಕ್ಕೆ ಅವರೇ ಸೂಕ್ತ ವ್ಯಕ್ತಿ ಎಂದು ಅಧ್ಯಕ್ಷರು ಮಾತ್ರವಲ್ಲದೆ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಯವರು ಕೂಡ ಸೂಚಿಸಿದರು ಸಮಾರೋಪ ಭಾಷಣಕ್ಕೆ ಮುಂಚೆ ತಾಂತ್ರಿಕ ಗೋಷ್ಠಿಗಳು ಮುಟ್ತಾ ನಂತರ ಭರ್ಜರಿ ಭೋಜನ ಆಮೇಲೆ ರಾಜಶೇಖರ್ ಮೀಮಾಂಸೆ ಆದರೆ ಮಾಡಿದ್ದು ಮಾತ್ರ ಸಾಹಿತ್ಯ ಮೀಮಾಂಸೆ ಅಲ್ಲ ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು ಅಡಿಗೆವರನ್ನು ಇಲ್ಲಿಗೆ ಕರೆಸಿ ನೆನೆಸಿ ತರಕಾರಿ ಹಾಲು ತುಪ್ಪ ಎಲ್ಲವನ್ನೂ ನೀವೇ ತಂದುಕೊಟ್ಟು ಮುಂದೆ ನಿಂತು ಅಡುಗೆ ಮಾಡಿಸಿದ್ದೀವಿ ಉತ್ತರ ದಕ್ಷಿಣ ಭಾರತದ ಪಕ್ಷಿಗಳ ಹಲವಾದ ಮಿಶ್ರಣ ಮುಖ್ಯವಾಗಿ ಸಪ್ಪೆ ಎನ್ನುವುದು ಕೂಡ ಒಂದು ಘನವಾದ ರುಚಿಯನ್ನು ಪರಿಗಣಿಸಿ ಕೆಲವು ತಿನಿಸುಗಳಿಗೆ ಉಪ್ಪು ಖಾರ ಹಾಕಿಸದೆ ಕೂಡ ರುಚಿಯಾಗಿ ಮಾಡಿಸಿದ್ದೀರಿ ಅಭಿನಂದನೆಗಳು ಊಟ ಮಾಡಿದ ಮೇಲೆ ಅವರವರ ಎಲೆಯನ್ನು ಅವರೇ ಎತ್ತಬೇಕೆಂದು ಸೂಚನೆ ಕೂಡ ನಮ್ಮ ಸಂಸ್ಕೃತಿಗೆ ಅನುಗುಣವಾಯಿತು ಇವೆಲ್ಲ ನನ್ನ ಹೈಸ್ಕೂಲಿನ ಮೂರು ವರ್ಷ ಊಟ ಮಾಡುತ್ತಿದ್ದ ವಿಷ್ಣು ಮನೆಯ ಊಟದ ನೆನಪಿಗೆ ಕರೆದುಕೊಂಡು ಹೋಯಿತು ಕಿರಿಗಂದೂರಿನಿಂದ ಬಂದು ಮಂಗಲ್ಪುರಕ್ಕೆ ಹೈಸ್ಕೂಲ್ಗೆಂದು ಹೋದರು ಹೋದ ಬಡ್ಗಿ ನಟರಾಜಪ್ಪನ ಮಗಾನ ಕಸ್ಪಾ ಸೇರಿಸಿಕೊಂಡು ಸುತ್ತಮುತ್ತಲ ಅಷ್ಟಗ್ರಾಮಗಳಿಗೂ ನಮ್ಮಪ್ಪನದೇ ಬಡ್ಗಿ ಸೇವೆಯಾಗಿದ್ದರು ಗೌಡ್ರುಗಳು ಕೊಡುತ್ತಿದ್ದ ದಸಧಾನ್ಯ ಬಿಟ್ಟರೆ ಬೇರೆ ಏನೋ ಆದಾಯದ ಬಾಪತು ಇಲ್ಲದ್ರಿಂದ ಮನೆ ತುಂಬ ಇದ್ದ ಮಕ್ಕಳು ಮರಿ ಸೋದತ್ತೆಯರು ಚಿಕ್ಕಜ್ಜಿ ಎಲ್ಲರೂ ಸೇರಿ ಹದಿನೆಂಟು ಜನವಾಗಿ ಎರಡು ಹೊತ್ತಿನ ಕೊಟ್ಟೆ ತುಂಬ ಊಟಕ್ಕೆ ಕಷ್ಟವಾಗ್ತಾ ರಾತ್ರಿ ಹೊತ್ತು ಉಳಿದವರೆಲ್ಲ ಮಗಿದ್ದಾರೆ ಎಂದು ಪ್ರತಿಯೊಬ್ಬರೂ ಲೆಕ್ಕ ಹಾಕ್ಕೊಂಡು ಒಬ್ಬರ ಕಣ್ಣಿಗೆ ಒಬ್ಬರು ಕಾಣದ ಹಾಗೆ ಇನ್ನೊಬ್ಬರು ಅಡ್ಗೆ ಮನೆಗೆ ಹೋಗಿ ಹಾಲು ಬೆಲ್ಲ ಕಡಲೆ ಕಾಳು ತರಕಾರಿ ಎಲ್ಲ ತಿನ್ನು ಬಿಡ್ತಿತ್ತು ಬೆಳಿಗ್ಗೆ ಆದರೆ ಡಬ್ಬವೂ ಖಾಲಿ ಕೂಡಿಯೂ ಖಾಲಿ ದಿನದಕ್ಕೂ ವ್ಯಾಸನ ರಂಪ ವಾಲ್ಮೀಕಿ ರಾಮಾಯಣ ಅದಕ್ಕೆ ಮುಲ್ಕಿ ಪರೀಕ್ಷೆಯಲ್ಲಿ ಅಪ್ಪ ಹಠ ಮಾಡಿದ್ದು ಮುಲ್ಕಿ ಪರೀಕ್ಷೆಯಲ್ಲಿ ಇಡೀ ಹೋಬಳಿಗೆ ಫಸ್ಟ್ ಬಂದರೂ ಮುಂದೆ ಓದುವುದಕ್ಕೆ ಮಂಗಲಾಪುರಕ್ಕೆ ಹೋಗೋದು ಬೇಡ ಅಂತ ಅಪ್ಪ ಹಠ ಮಾಡೋದು ಸಾವಳಗಿ ಶಿವಲಿಂಗಪ್ಪ ಮಾಸ್ತ್ ಬಿಡಬೇಕಲ್ಲ ಇಲ್ಲ ಹುಡುಗನಿಗೆ ಸರಸ್ವತಿ ಮಾತೆ ಓದಿದ್ದಾರೆ ಮುಂದೆ ಓದಲಿ ಮಂಗಳಪುರದ ಹೈಸ್ಕೂಲ್ ಹೆಡ್ ಮಾಸ್ತರು ಕಿರಿಗಂದೂರಿನ ಪುರಾಣಿಕರ ಮಂಥದವ್ರೆ ಖಂಡಿತ ಅನುಕೂಲ ಮಾಡಿಕೊಡ್ತಾರೆ ಅಂತ ಬಲವಂತ ಮಾಡಿ ಹೈಸ್ಕೂಲಿಗೆ ಸೇರಿಸಿದರು ನೀಲಶೆಟ್ಟರು ಬಡ ವಿದ್ಯಾರ್ಥಿಗಳಿಗೆಂದು ಮನೆಯ ಮುಂದಿನ ದೊಡ್ಡ ಕೋಣೆಯನ್ನು ಬಿಟ್ಕೊಟ್ಟಿದ್ರು ಇಪ್ಪತ್ತೊಂದು ವಿದ್ಯಾರ್ಥಿಗಳ ಜೊತೆ ಅಲ್ಲಿ ವಾಸ ಶಿವಲಿಂಗಪ್ಪ ಮಾಸ್ತ್ರೆ ವಾಸಕ್ಕೆ ನೀಲಶೆಟ್ಟರ ಮನೆಯನ್ನು ಊಟಕ್ಕೆಂದು ಪುರಾಣಿಕರ ಮನೆಯನ್ನು ಗೊತ್ತು ಮಾಡಿಕೊಳ್ತಾರೆ ಮೇಸ್ಟ್ ಆಗಿ ಪುರಾಣಿಕರು ತುಂಬ ಕಠಿಣ ಕಠೋರ ಅದಕ್ಕೆ ಅವರು ಕಲಿಸಬೇಕಾಗಿದ್ದ ಇಂಗ್ಲೀಷ್ ನಿಬಂಧಗಳು ಮತ್ತು ಬೀಜಗಣಿತೇ ಕಾರಣವಾಗಿತ್ತು ಹಸಿ ಬಿದ ಬೆತ್ತ ಕರಿ ರೂಲ್ದೊಣ್ಣೆ ಗುಂಡ್ಸೂಜಿ ಎಲ್ಲವನ್ನೂ ಪಾಠ ಜೊತೆ ಜೊತೆಗೆ ಚೆನ್ನಾಗಿ ಬಳಸಿ ಕಲಿಸ್ತಿದ್ರು ಚೆನ್ನಾಗಿ ಓದುವ ಮಕ್ಕಳ ಕಂಡ ಮಾತ್ರ ಎಲ್ಲಿಲ್ಲದೂ ಕಲೀತಿ ಅಂಥ ಮಕ್ಕಳನ್ನ ಮನೆ ಕಲಸಕ್ಕೆ ಹಾಕ್ಕೊಂಡು ರಾತ್ರಿ ಹೊತ್ತು ಊಟ ಹಾಕಿ ಅವ್ರ ಮನೆಯಲ್ಲೇ ಇಟ್ಕೊಂಡು ಓದಿಸ್ತಾ ಮನೆಯಲ್ಲಿ ಮಾತ್ರ ಪುರಾಣಿಕ ಮಾಸ್ತರಾಗಲಿ ಅವ್ರ ಶ್ರೀಮತಿ ಭಾಗ್ಯಲಕ್ಷ್ಮಿಯವರಾಗಲಿ ತುಂಬಾ ಧಾರಾಡಿಗಳು ಪ್ರೀತಿಯ ಅಕಲಸ್ತೆಯ ಮಂದಿ ಆದರೆ ಮನೆ ತುಂಬ ಮಡಿ ಹುಡಿ ಪೂಜೆ ಪುನಸ್ಕಾರ ವೃತ ಹಬ್ಬ ಹರಿದಿನ ಶ್ರಾದ್ದ ಪುರಾಣ ಶ್ರವಣ ಒಂದೊಂದು ಹಬ್ಬಕ್ಕೂ ವೃತಕ್ಕೂ ಒಬ್ಬೊಬ್ಬ ದೇವರಿಗೂ ಅದೆಷ್ಟೊಂದು ಕಾವ್ಯವಚನ ಕಥಾವಾಚನ ಕಾವ್ಯವಚನಕ್ಕೆ ಹಾರ್ಮೋನಿಯಂ ಮಾಸ್ಟ್ರು ಲೋಂಡಾದಿಂದ ದೇವೇಂದ್ರಪ್ಪ ಅಂತ ಬರ್ತಾಯಿದ್ರು ಕಥೆಗಳಲ್ಲಿ ಮಾತ್ರ ಹೆಚ್ಚಾಗಿ ಪುರಾಣಿಕ ಮಾಸ್ರೆ ಎತ್ತರು ಬರು ಟೆಂಕ್ ಬರು ಟೇಕಾರದಿಂದ ಓದ್ತಾ ಇದ್ರು ಶುದ್ಧ ಆಗಿರಬೇಕು ಅಂತ ಮಾಸ್ತರು ಯಾವಾಗಲೂ ಬಿಸಿ ನೀರನ್ನೇ ಕುಡಿತಿದ್ರು ಹಬ್ಬದ ದಿವಸದಲ್ಲೂ ಮೊಸನವನ್ನು ಶಾಸ್ತ್ರಕ್ಕೆ ಅಂತ ಒಂದು ಚಿಟಿಕೆ ಮಾತ್ರ ತಿಂತಿದ್ರು ಇವತ್ತಿನ ನನ್ನ ಕಥನ ಪ್ರೀತಿ ಪುರಾಣಿಕ ಮಾಸ್ತರ ಎತ್ತರಿಸಿದ ಕಂಠಕ್ಕೆ ಆ ಕಂಠದಲ್ಲಿ ನಲನಿಸುತ್ತಿದ್ದ ಪಲಕುಗಳಿಗೆ ಋಣಿಯಾಗಿರಬೇಕು ಮುಖ್ಯ ವಿಷಯ ಅದಲ್ಲ ಬಿಡಿ ಒಂದೇ ಒಂದು ದಿನ ಕೂಡ ತಪ್ಪಿಸದೆ ಮೂರು ವರ್ಷದ್ದಕ್ಕೂ ನೀವು ಊಟ ತಿಂಡಿ ಕೊಡ್ತಿದ್ರು ಮನೆಯವರಿಗೆಲ್ಲ ಬೆಳೆಸುವಂತೆ ಭಾಗ್ಯಲಕ್ಷ್ಮಿ ಅಮ್ಮನವರೇ ನನಗೂ ನೇರವಾಗಿ ಬೆಳೆಸ್ತಿದ್ರು ಚೆನ್ನಾಗಿ ಊಟ ಮಾಡಬೇಕಪ್ಪ ಅಂತ ಪ್ರತಿದಿನವೂ ಹೇಳಿದ ಮಾತನ್ನೇ ಹೇಳ್ತಾಯಿದ್ರು ಹೋಮ ಹವನಗಳ ದಿವಸ ಊಟ ತುಂಬ ಊಟ ತುಂಬ ತರವಾಗ್ತಾಯಿದ್ದರಿಂದ ಬೆಳಿಗ್ಗೆ ಹೊತ್ತು ಅವ್ರ ಕೊಡುವಂತೆ ನನಗೂ ಅರಳು ಮೊಸರು ಕಾಯಿ ಹೂರಿಟ್ಟು ಕಲಿಸ್ಕೊಡ್ತಾಯಿದ್ರು ಆದರೆ ಊಟ ಬಳಸುವಾಗ ಮಾತ್ರ ನನ್ನ ಎಲೆಯಿಂದ ತುಂಬ ದೂರ ತುದಿಗಾಲ ಮೇಲೆ ನಿಂತ್ಕೊಂಡು ಬಳಸ್ತಾಯಿದ್ರು ನನ್ನ ಎಲೆಯಿಂದ ಅವರ ಮೈಗೆ ಬಟ್ಟೆಗೆ ಏನು ಇಂಜಿರು ಸಿಡಿಬಾರದು ಅಂತ ಊಟ ತಿಂಡಿ ಆದಮೇಲೆ ನಾನೇ ನನ್ನ ಎಲೆಯನ್ನು ಎತ್ತಿ ತಿಳ್ಕೊಂಡು ಹೋಗಿ ಹಿಟ್ಲದಿಂದ ತಿಪ್ಪಿಗೆ ಹಾಕಿ ಮನೆ ಹೆಂಗಸರು ಚುಂಕಿಸಿದ ನೀರಿನಿಂದ ಕೂಡ ಹಚ್ಚುತ್ತಾ ಇದ್ದೆ ಉಳಿದವರ ಊಟದ ಎಲೆಯನ್ನೆಲ್ಲ ಮನೆ ಹೆಂಗಸ್ರೆ ಎತ್ತಾಗ್ತಾ ಇದ್ರು ಹಜಾರದ ಉಂಬರೊಂದರಲ್ಲಿ ಕೂರಿಸಿ ನನಗೆ ಊಟ ಆಗ್ತಾ ಬರೆ ಮಾಸ್ತ್ರ ಮನೆಯವರೇ ಇದ್ದಾಗ ನನಗೆ ಎಲೆ ಎತ್ತರ ಗೋಮ ಹಚ್ಚರು ಏನೂ ಬೇಜಾರಾಗ್ತಾ ಇರಲಿಲ್ಲ ಹಬ್ಬ ಹರಿದಿನ ಹುತಗಳಿಗೆ ಬಂದ ಮನೆ ತುಂಬಾ ನೆಂಟ್ರೆಸ್ಟ್ ಇದ್ರಿಗೆ ನಾನು ಹಬ್ಬ ಮಾತ್ರ ನನ್ನ ಎಲೆಯೇ ಎದಬೇಕಾದಕ್ಕೆ ಮನಸ್ಸಿಗೆ ಒಂಥರ ಅನ್ನಿಸ್ತಾ ವರ್ಷ ಚೆನ್ನಾಗಿ ಊಟ ಮಾಡಿ ಪಡೆದಿದೆ ಎಷ್ಟೆಂದರೆ ಯಾವ ಹಬ್ಬಕ್ಕೆ ಹಯಗ್ರೀವ ಯಾವ ಹಬ್ಬಕ್ಕೆ ಗೆಣಸಿನ ಪಲ್ಯ ಯಾವ ಪೂಜೆಗೆ ಸಂಜೆಯ ನೈವೇದ್ಯ ಯಾವ ಹೋಮದ ದಿನ ಸಕ್ಕರೆ ಯಾರ ಆರಾಧನೆಗೆ ಹೆಸರು ಬೇಳೆ ಪಾಯಸ ಅಂತಲ್ಲ ನನಗೆ ಹೃದ್ಗತವಾಗಿ ಹೋಗಿತ್ತು ಭಾಗ್ಯಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು ಮನೆಯಲ್ಲಿರುವಷ್ಟು ಜನಕ್ಕೆಂದು ಮಾತ್ರ ಲೆಕ್ಕಾಚಾರ ಹಾಕಿ ಅಡುಗೆ ಮಾಡಬಾರ್ದು ಇನ್ನೂ ನಾಲ್ಕು ಜನ ಅತಿಥಿಗಳು ಬಂದೇ ಬರ್ತಾರೆ ದೇವರು ಕಳಸೇ ಕಳಿಸ್ತಾನೆ ಅಂತ ನಂಬಿ ಅಡುಗೆಗೆ ಇಡಬೇಕು ದೇವರಿಗೆ ನಮ್ಮೇಲೆ ನಿಜವಾದ ಪ್ರೀತಿ ಇದ್ರೆ ಊಟದ ಹೊತ್ತಿಗೆ ಯಾರಾದರೂ ಅತಿಥಿಗಳನ್ನ ಕಳಸೇ ಕಳಿಸ್ತಾರೆ ಅಂತ ಯಾವಾಗಲೂ ಭಾಗ್ಯಮ್ಮ ಬಯಸ್ದಾಗೆ ಯಾರಾದರೂ ಅತಿಥಿಗಳು ಊಟದ ಹೊತ್ತಿಗೆ ಸರಿಯಾಗಿ ಬಂದೇ ಬಿಡ್ತಿದ್ರು ಹಾಗೆ ಯಾರಾದರೂ ಬರದೇ ಹೋದ ದಿವಸ ಭಾಗ್ಯಮ್ಮನವರು ದುಃಖ ಹೇಳ್ತಿದ್ರು ಊಟವನ್ನೇ ಸರಿಯಾಗಿ ಮಾಡ್ತಾ ಇರಲಿಲ್ಲ ಊಟ ಮಾಡುತ್ತಲೇ ಅಲ್ಲರು ಇವತ್ತು ರಾತ್ರಿ ಬಿಸಿ ಅಡುಗೆ ಮಾಡಲ್ಲ ಭಗವಂತ ತಿರಸ್ಕರಿಸಿದ್ದನ್ನು ಪಾಪದ ಊಟ ಅಂತ ಎಲ್ಲರೂ ಮಾಡಿ ಎಂದು ಬಿಡ್ತಿದ್ರು ಈಗ ಇದನ್ನೆಲ್ಲ ನಾನು ಕತೆ ಮಾಡಿ ಹೇಳುವಾಗ ಬರೆಯುವಾಗ ಎಲ್ಲಿ ಪ್ರಾರಂಭಿಸ್ಬೇಕು ಏನೇನು ಹೇಳಬೇಕು ಏನೇನು ನೀವೇ ಕಥೆಯೇನೋ ಯಾವಾಗಲೂ ತನ್ನ ಪಾಟಿಗೆ ತಾನೇ ತನ್ನ ಜಗತ್ತಿನಲ್ಲಿ ಇರುತ್ತೆ ಅದನ್ನು ನೋಡುವವರಿಂದ ಹೇಳುವವರಿಂದ ಬರೆಯುವವರಿಂದ ಕಥೆಯ ಒಂದಷ್ಟು ಭಾಗ ಮಾತ್ರ ಈ ಜಗತ್ತಿಗೆ ಬರುತ್ತೆ ಪುರಾಣಿಕ ಮಾಸ್ತರರ ಶಿಷ್ಯ ಪ್ರೀತಿಯನ್ನು ಕೊಡಬೇಕಾ ಇಲ್ಲ ಮೂರು ವರ್ಷ ನನ್ನಂಥ ಹಳ್ಳಿಯ ಶರಣಿಗೆ ಮನೆಯಲ್ಲೇ ಊಟ ಹಾಕಿದ ಔದಾರ್ಯದ ಬಗ್ಗೆ ಹೇಳಬೇಕಾ ನನಗೇ ಗೊತ್ತಿಲ್ಲದಂತೆ ನನ್ನಲ್ಲಿ ಬೆಳೆಸಿದ ಕಥಗಳ ಪ್ರೀತಿ ಹಾರ್ಮೋನಿಯಂ ಆಸೆ ಹಬ್ಬ ಹರಿದಿನಗಳ ಪೂಜೆ ಪುರಸ್ಕಾರದ ತಿಳುವಳಿಕೆಗೆ ಕೃತಜ್ಞತೆ ಹೇಳ್ಬೇಕಾ ಇಲ್ಲ ನನ್ನ ಅಪ್ಪನ ಕೈಯಲ್ಲೇ ಊಟದಲ್ಲೇ ಎತ್ತಿ ಗೋಮಿ ಹಸಿ ಉಳಿದವರೆಲ್ಲರ ಮಾತ್ರ ಮನೆ ಹೆಂಗಸರು ಎತ್ತಿದ್ದಾರಲ್ಲ ಆ ಭೇದಭಾವದ ಬಗ್ಗೆ ಹೇಳಬೇಕಾ ಊಟ ಹಾಕಿದ ಅವರ ಅರಿಗಾಗಿ ಏನೇ ಇದ್ದರೂ ಅವರ ಮನಸ್ಸಿನ ಒಂದು ಮೂರೆಯಲ್ಲಿ ಖಂಡಿತವಾಗಿ ಭೇದ ಇದ್ದೇ ಇತ್ತು ಅಂತ ವಾದಿಸ್ಬೇಕಾ ದಿನವೂ ಮನೆಗೆ ಊಟದ ಹೊತ್ತಿಗೆ ಅತಿಥಿಗಳು ಬಂದೇ ಬರಲಿ ಅಂತ ಕಳಕಳಿಯಿಂದ ಹಾತೊರೆತ್ತಿದ್ದ ಬಾಕಿ ನವರ ಬಗ್ಗೆ ಆವಾಗ ಮೂರು ವರ್ಷ ಊಟ ಮಾಡುವಾಗ ಇದೆಲ್ಲ ಯಾವುದೂ ಮುಖ್ಯ ಆಗ್ತಿರ್ಲಿಲ್ಲ ಮುಂದಿನ ಊಟಕ್ಕೆ ಭಾಗ್ಯಲಕ್ಷ್ಮಿ ಏನು ಅಡುಗೆ ಮಾಡ್ಬೋದು ಅಂತ ಯೋಚಿಸ್ತಿದ್ದಾರೆ ಬೇಸಿಗೆ ಅದಕ್ಕೆ ಕಿರುಕಂದೂರಿಗೆ ದಿನಾ ಒಂದೇ ರೀತಿಯ ಊಟ ಮಾಡ್ತಾ ಮಾಡ್ತಾ ಅದೇ ರೊಟ್ಟಿ ಅದೇ ಆಲೂಬಾಜಿ ಅದೇ ಅಕ್ಸಪ್ಪಲ್ಲೆ ತಿನ್ನುತ್ತಾ ತಿನ್ನುತ್ತಾ ನಾಲ್ಗೆಲ್ಲ ಜಡ್ಗಟ್ಟು ಹೋಗಿ ಮನಸ್ಸು ಪುರಾಣಿಕ ಮಾಸ್ತರ ಮನೆ ಓಟವನ್ನೇ ಕನಸರಿಸ್ತಾ ಇತ್ತು ಕನವರಿಸ್ತಾ ಮೇಲೆ ಮನಸ್ಸಿಗೆ ಕಾಣೋದು ಮತ್ತೆ ಮತ್ತೆ ಹೇಳಬೇಕೆನಿಸೋದು ಅವತ್ತಿನ ಭೇದ ಭಾವವನ್ನು ಏಕೆಂದರೆ ಯಾವುದೇ ರೀತಿಯ ಕೃತಜ್ಞತೆಯ ಋಣದ ಭಾವವು ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯಲ್ಲ ಅದು ಋಣದ ಸ್ವರೂಪವೂ ಇರಬಹುದು ಮನುಷ್ಯ ಸ್ವಭಾವವೂ ಇರಬಹುದು ಅಲ್ಲದೆ ಹಿಂದಿನದಂತೆ ನೆನೆಸಿಕೊಳ್ಳುವಾಗ ಮನಸ್ಸು ಮತ್ತೆ ಮತ್ತೆ ಗಾಯದ ಅವಮಾನದ ನೆಲೆಗಳನ್ನು ಹುಡುಕುತ್ತದೆ ಹುಡುಕಿ ಹುಡುಕಿ ಮನಸ್ಸನ್ನು ರಣ ಮಾಡಿಕೊಳ್ಳುತ್ತದೆ ಎಂದು ಕಾಣುತ್ತೆ ನಾನು ಭೇದಭಾವದ ವಿಚಾರವನ್ನು ಮುಂದೆ ಮಾಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಈಗ ನನ್ನ ಮನೆ ಸುತ್ತಮುತ್ತಲೇ ಇರುವ ಪುರಾಣಿಕರ ಮನೆಗೆ ಮನಸ್ಸಿಗೆ ನೋವಾಗುತ್ತೆ ಏನಪ್ಪ ಈ ಮನುಷ್ಯನಿಗೆ ಕೃತಜ್ಞತೆಯೇ ಇಲ್ಲ ಅಂತ ಅಂದ್ಕೋಬೋದು ಹಾಗಂತ ಭೇದಭಾವದ ವಿಚಾರವೂ ಬಿಡೋಕ್ಕಾಗಲ್ಲ ಬಿಟ್ಟರೆ ಕತೆಗೆ ಕಥೆಯಂತ ಮಾತಿಗೆ ಅದ ಮಿಗೆ ಬರಲ್ಲ ಪುರಾಣಿಕ ಮಾಸ್ತದ ಮನೆಯವರಿಗೆ ಆವಾಗ ಆ ಕಾಲಕ್ಕೆ ಅದು ಸರಿ ಅನಿಸಿರ್ಬೋದು ಸಹಜ ಅಂತನೂ ಅನಿಸಿರ್ಬೋದು ಈಗ ನನ್ನ ಮನಸ್ಸು ಅದನ್ನು ಒಬ್ಬಿರ್ಬೋದು ಹಾಗೆಂದು ಅಂದು ಚೆನ್ನಾಗಿಯೇ ಕಂಡಿದ್ದ ನಾನೇ ಸದಾಕಾರ ಹಂಬಲಿಸಿದ್ದ ಅವರ ಔದಾರ್ಯರ ಧಾರಾಳವನ್ನು ಹಿನ್ನರೆಗೆ ಸಲ್ಲಿಸಿ ನನ್ನ ಮನಸ್ಸಿನ ಧಾರಾಳತನವನ್ನು ಕೊಂಡು ಹೊಂದಿಕೊಳ್ಳದೆ ಹೇಗೆ ಹೇಳಿದರು ಹೇಗೆ ಕೇಳಿದರೂ ಪ್ರಶ್ನೆ ಮಾತುಕತೆ ಎಲ್ಲವೂ ಅಲ್ಲಿಗೆ ಬಂದು ಬಿಡುತ್ತದೆ ಘಟನೆ ಹಿಂದೆ ನಡೆದಾಗ ಸಂಬಂಧಪಟ್ಟವರ ಮನಸ್ಸಲ್ಲಿ ಏನಿತ್ತು ಅದನ್ನು ಹೇಳಬೇಕೋ ಇಲ್ಲ ಅದನ್ನೆಲ್ಲ ಕುರಿತು ಇವತ್ತಿನ ಭಾವ ವಿಚಾರಗಳನ್ನು ಹೇಳಬೇಕೋ ಯಾರಿಗೂ ನೋವಾಗದಂತೆ ಎಲ್ಲರಿಗೂ ಬೇಕಾದ ಸಮತೋಲನ ಸಾಧಿಸಿ ಕತೆ ಹೇಳದಾದರೂ ಹೇಗೆ ಎಲ್ಲವನ್ನೂ ಸಮತೋಲ ಭಾವದಿಂದ ನೋಡಿಕೊಟ್ರೆ ಕಥೆಯೇ ಇರಲ್ಲ ಕತೆ ಇರುವುದೇ ಮನುಷ್ಯರ ಬದುಕಿನಲ್ಲಿ ಏನಾದರೂ ಹುಡುಕು ಊನ ಇದೆ ಅಂತ ತೋರಿಸ್ತಾನೆ ಆದರೆ ಇವತ್ತಿನ ನಾನು ಅವತ್ತಿನ ಕಥೆನ ಇವತ್ತಿಗೆ ಬೇಕಾದಾಗಲೇ ಹೇಳೋದು ಮಾತ್ರ ಕತೆ ಸ್ವಾಮಿ ಇವತ್ತಿನ ನನ್ನ ಬಗ್ಗೆನೂ ಹೇಳಬೇಕಲ್ಲ ನೋಡಿ ನಾನು ಪ್ರಾಧ್ಯಾಪಕನಾದೆ ನಿರ್ದೇಶಕನಾದೆ ಹತ್ತಾರು ಪ್ರಶಸ್ತಿಗಳು ಬಂದಿವೆ ಪಿಂಚಣಿ ಹಣ ಬರುತ್ತೆ ಪುಸ್ತಕಗಳ ವಾಯದನವೂ ನಿರಂತರವಾಗಿ ಬರ್ತಾಯಿದೆ ಮಕ್ಕಳು ಕೂಡ ಚೆನ್ನಾಗಿ ಓದಿ ಒಳ್ಳೆ ಕೆಡಿಸ್ತಿದ್ದಾರೆ ಎಲ್ಲ ಅನುಕೂಲನೂ ಇದೆ ಎಲ್ಲನೂ ಕೂಡ ಬಂದಿದೆ ಇನ್ನೂ ಮುಖ್ಯವಾಗಿ ನನ್ನ ಬಂಗ ಕೂಡ ಕಲಾತ್ಮಕವಾಗಿ ಕಟ್ಕೊಂಡಿದ್ದಾರೆ ವಾಸ್ತುವನುಗುಣವಾಗಿ ನಮ್ಮ ಪೂಜಾಗ್ರಹವನ್ನು ನೀವೊಮ್ಮೆ ದಯವಿಟ್ಟು ಬಂದು ನೋಡಬೇಕು ಯಾವ ಶ್ರೀಮಠದ ಸ್ವಾಮಿಗಳ ಪೂಜಾಗ್ರಹದಲ್ಲೂ ಇಲ್ಲದೇ ಇರುವಷ್ಟು ಸಾರಿಗ್ರಾಮದ ಶಿಲೆಗಳಿವೆ ನಾನಾಕಾರದ ಶಿವಲಿಂಗಗಳಿವೆ ದಿನವೂ ಕುಳಿತು ನಾನೇ ಸಾಂಗವಾಗಿ ಪೂಜೆ ಮಾಡ್ತೇನೆ ಪುರಾಣಿಕ ಮಾಸ್ತರ ಮನೆಯೆಲ್ಲ ಓದಿದಂತೆ ಇಲ್ಲೂ ಕಾವ್ಯ ವಾಚನ ಕಥಾವಾಚನ ಇದೆ ಆದರೆ ಎರಡನ್ನೂ ನಾನೇ ನನ್ನ ಒಬ್ನೆಯೇ ಮಾಡ್ತೀನಿ ಯಾವ ಹಾರ್ಮೋನಿಯಂ ಮಾಸ್ಟರ್ ದೇವೇಂದ್ರಪ್ಪನೂ ಇಲ್ಲಿ ಸಿಗೋಲ್ಲ ಒಂದೊಂದು ಸಲ ಮಾತ್ರ ಪೌರಾಣಿಕ ಮಾಸ್ಟರು ಕೂಡ ಬಂದು ನನ್ನ ವಾಚನದಲ್ಲಿ ಸೇರಿಕೊಂಡು ಎಲ್ಲ ಮುಗಿದ ಮೇಲೆ ಮುಖ ತುಂಬ ಗೊತ್ತಾ ಮತ್ತು ದೇವರ ಮುಖಕ್ಕೆ ಆ ಥರ ಹತ್ರವಾಗಿ ಬತ್ತಿ ಮಂಗಳಾರತಿ ಏಕಾರತಿ ಕರ್ಪೂರದ ಮಹಾಮಂಗಳಾರತಿ ಎಲ್ಲವೂ ಉಂಟು ನೈವೇದ್ಯದ ಎಡೆ ಕೂಡ ಪೂಜಾಗೃಹ ತುಂಬ ಅಷ್ಟು ಆದರೆ ಊಟಕ್ಕೆ ಕುರಿತ ಮಾತ್ರ ನಾವು ಮನೆ ಮನೆಯವರೇ ನಾನು ನನ್ನ ಇಬ್ಬೆ ಇಬ್ಬರೇ ಯಾವೊಬ್ಬ ಅತಿಥಿಯು ಅಭ್ಯಾಗತರು ಇರುವುದಿಲ್ಲ ಹಾಗೆಲ್ಲ ರಾಜಧಾನಿಯ ಪಟ್ಟಣ ವಾಸದಲ್ಲಿ ಇದ್ದಕ್ಕಿದ್ದಂತೆ ಯಾರೂ ಒಬ್ಬರ ಮನೆಗೆ ಇನ್ನೊಬ್ಬರು ದಿಢೀರ್ನೇ ಬರುವಾಗಿಲ್ಲ ಎಲ್ಲವನ್ನೂ ಮುಂಚಿತವಾಗಿ ನಿಗದಿ ಮಾಡಿಕೊಂಡು ಭೋಜನಕ್ಕೆ ಆಹ್ವಾನ ಕೊಡಬೇಕು ಕೊಡಿಸ್ಕೊಳ್ಬೇಕು ಹಾಗೆ ಅಪರೂಪಕ್ಕೆ ಬರುವ ಒಬ್ಬರೋ ಇಬ್ಬರೂ ಕೂಡ ನೆಲದ ಮೇಲೆ ಕೂರಲ್ಲ ಟೇಬಲ್ ಕುರ್ಚಿಯ ಮೇಜ್ವಾನಿಯೇ ಹಾಕಬೇಕು ತೀರ್ಥ ಸ್ವೀಕರಿಸಲು ಸರಿಯಾಗಿ ಅಂಗೈ ಒಡ್ಡಲು ಕೂಡ ಬರೋದಿಲ್ಲ ಇದೆಲ್ಲ ನಗಲ ಏಕೆ ಅಂತ ಮನೆ ಹತ್ತಿರದಲ್ಲಿರೋ ಹೋಟ್ಲೇ ಊಟದ ವ್ಯವಸ್ಥೆ ಮಾಡಿಬಿಡ್ತೀನಿ ಸಾರಾಂಶದಲ್ಲಿ ಹೇಳಬೇಕು ಅಂದರೆ ಏಕೋ ಯಾರೊಬ್ಬರೂ ಮನೆಗೆ ಊಟಕ್ಕೆ ಕರಿಬೇಕು ಅವ್ರಿಗೇನೇನು ತಿಂಡಿ ತಿನಿಸಬೇಕು ಯಾವ ಪತ್ತಿ ಆಗಬೇಕು ಅಂತ ವಿಚಾರಿಸ್ಕೊಂಡು ಅವ್ರಿಗೆ ಇಷ್ಟವಾಗುವ ಹಾಗೆ ಅಡುಗೆ ಮಾಡಿ ಹಾಕಬೇಕು ಅಂತ ನನಗೂ ನನ್ನ ಹೆಂಟಿಗೂ ಇಲ್ಲ ನಮ್ಮ ಪ್ರೀತಿ ತೋರಿಸಲು ಒಂದನೇ ಹೇಳರು ಸುತ್ತಮುತ್ತ ನಾಲ್ಕು ಜನ ಇರಬೇಕು ನಾವು ಅವರ ಮೇಲೆ ಭಾವನಾತ್ಮಕವಾಗಿ ಅವಲಂಬವಾಗಿ ಅವಲಂಬಿತವಾಗಿರಬೇಕು ಎಲ್ಲ ವಿಷಯದಲ್ಲೂ ನಾವು ಬದು ಸ್ವತಂತ್ರವಾಗಿಬಿಟ್ರೆ ಸ್ವಾವಲಂಬಗಳಾಗಿಬಿಟ್ರೆ ಯಾವುದಕ್ಕೂ ಯಾರ ಅಗತ್ಯವೂ ಇಲ್ಲದಿದ್ದರೆ ಮನಸ್ಸು ನನ್ನ ಕೃತಿದಂತೆ ಹೇಗೆ ಬಿಟ್ಟಂತೆ ಹೇಳಿ ಈಗ ಸಮಾರೋಪಕ್ಕೆ ನಾನು ಇವತ್ತಿನ ಮಧ್ಯಾಹ್ನ ಕೂಡ ಎಲ್ಲರೂ ಆಗಲೇ ಅಗಲಿಸ್ತಾ ಇದ್ದೀರಿ ನಿದ್ದೆಗೆ ಸರಿಯುತ್ತಿದ್ದೀರಿ ಸಾಲದು ಅಂತ ನಾನು ಬೇರೆ ಸಾಹಿತ್ಯ ವಿಮರ್ಶೆಯ ಮಾತಿನ ಬಿಟ್ಟು ಭೋಷಣೆ ವ್ಯಾಖ್ಯಾನ ಈಗ ಒಂದರ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಪುರಾಣಿಕ ಮಾಸ್ತರು ಬಂದು ಬೆಳಗ್ಗೆ ಎಲ್ಲ ಈಗ ರಾಜಧಾನಿಯಲ್ಲಿ ತುಂಬಿ ಹೋಗಿ ನಮ್ಮ ಬಡಾವಣೆಯ ಸುತ್ತಮುತ್ತಲೂ ಕೂಡ ಕೆಲವರು ಇದ್ದಾರೆ ಹೆಚ್ಚಿನವರು ನನ್ನ ಮನೆ ಒಂದೇ ಒಂದು ಬಂದಿಲ್ಲ ನಾನೂ ಕೂಡ ಮೇಲೆ ಬಿದ್ದು ಯಾರನ್ನೂ ಕೂಡಕ್ಕೆ ಹೋಗಲ್ಲ ಹೋದ ತಿಂಗಳು ಮಾಸ್ತರ್ ಜನ್ಮ ಶಸ್ತರ ಜನ್ಮ ಆಯ್ತಲ್ಲ ದೊಡ್ಡ ಹೋಟೆಲ್ನಲ್ಲಿ ಅವಾಗ ಎಲ್ಲರೂ ಸೇರಿದರು ಇವತ್ತಿನಿಷ್ಟೇ ಅವತ್ತಿನ ಭೋಜನ ಕೂಡ ಭರ್ಜರಿಯಾಗಿತ್ತು ನನ್ನ ಮಾತುಗಳು ಮುಗೀತು ನಾವೆಲ್ಲರೂ ನಾಡಿನ ಪಡಗಿದ ಕಥನಕಾರರು ಕಥೆಯನ್ನು ಎಲ್ಲಿಂದ ಪ್ರಾರಂಭಿಸಬೇಕು ಎಲ್ಲಿ ನಿಲ್ಲಿಸಬೇಕು ಯಾವ ವಿಚಾರ ಯಾವ ಭಾವ ಯಾವ ತಿರುವು ಯಾವ ಭೇದಭಾವಕ್ಕೆ ಇಷ್ಟೆಷ್ಟು ಪ್ರಾಮುಖ್ಯತೆ ನೀಡಬೇಕು ಅನ್ನೋದು ನಿಮಗೆ ಆದರೆ ಏನನ್ನು ಬಿಡಬೇಡಿ ಯಾವುದನ್ನು ಬಿಡಬೇಡಿ ಯಾವುದನ್ನು ನೆನೆಗೂ ಮೋಸ ಮಾಡಬೇಡಿ ಅಂತ ನಿಮ್ಮನ್ನು ಹೇಳ್ಕೊಳ್ತಾರೆ ನಮಸ್ಕಾರ ಈಗ ಓದಿದ ಕತೆ ಒಂದು ಭೋಜನ ನಿಮ್ಮ ನಿಮಗೆ ಮತ್ತು ಗುಗ್ರಮ ಬಳಯಕ್ಕೆ ಮತ್ತೊಮ್ಮೆ ಒಂದರಿ